ಐವತ್ತೆರಡು ಉಪನಿಷತ್ತಿನ ಅರ್ಥ ಯಾಜ್ಞಿವಲ್ಕಿನಿಗೆ ಬ್ರಾಹ್ಮಣವನ್ನು ಬರೆಯಲು ಅಪ್ಪಣಿಯಾಯಿತು ಹಿಂದಿನಂತೆಯೇ ಅದು ಆತನ ನಿತ್ಯ ಕಾರ್ಯಗಳಲ್ಲಿ ಒಂದಾಯಿತು ಎಂದಿನಂತೆಯೇ ಕಾತ್ಯಾಯಿನಿಯು ಪತಿ ಸೇವೆಯನ್ನು ವೇದಪುರುಷನ ಸೇವೆಯನ್ನೂ ಮಾಡುತ್ತಾ ನಿಂತಳು ಆ ಬ್ರಾಹ್ಮಣವು ನೂರು ಅಧ್ಯಾಯಗಳ ಪರತಿಯುಳ್ಳದ್ದು ಎಂದು ಶತಪಥ ಬ್ರಾಹ್ಮಣವಾಯಿತು ಬ್ರಾಹ್ಮಣವನ್ನು ಬರೆಯುತ್ತಿರುವಾಗ ಒಂದರಿಂದ ಗಾರ್ಗಿವಿ ಬಂದಳು ಆಕೆಯು ಬುಡಿಲರ ಶಿಷ್ಯನಾದ ವಾಚುಕ್ನಿವಿನ ಮಗಳು ತಂದೆಗೆ ಬೇರೆ ಮಕ್ಕಳಿಲ್ಲವೆಂದು ಆಕೆಯನ್ನು ಬಹು ವಿಶ್ವಾಸದಿಂದ ಬೆಳೆಸಿದರು ವಾಚಕ್ನೋವು ಮಗಳು ಮದುವೆ ಮಾಡಿಕೊಂಡು ಹೊರಟು ಹೋದರೆ ತನ್ನ ಮನೆಯಲ್ಲಿ ದೀಪ ಹಚ್ಚುವವರು ಇಲ್ಲದಾಗುವುದೆಂದು ಮಗಳನ್ನು ಮಗನಂತೆಯೇ ಬೆಳೆಸಿದರು ಸಕಾಲದಲ್ಲಿ ಉಪನಯನ ಮಾಡಿ ಪ್ರಧಾನವಾಗಿ ಬ್ರಹ್ಮವಿದ್ಯೆಯನ್ನು ಬೋಧಿಸಿದರು ಗಾರ್ಗೆ ಎಲ್ಲೂ ಎಲ್ಲರಂತೆಯೇ ಗಾರ್ಗೆಗೂ ಏನೋ ಎಲ್ಲರಂತೆ ಮದುವೆ ಮಾಡಿಕೊಂಡು ಸಂಸಾರದಲ್ಲಿರುವುದು ಬೇಕಾಗಿರಲಿಲ್ಲ ತಂದೆಯ ಅಪಣೆ ಪಡೆದು ಬ್ರಹ್ಮವಾದಿನಿಯಾದರು ಆಕೆಯು ಲಕ್ಷ್ಮಣವತಿಯಾದರು ಜನವು ಆಕೆಯ ನಿಷ್ಠೂರು ತಪಸ್ಸಿಗೆ ಮೆಚ್ಚಿಕೊಂಡಿತು ಆಕೆಗೆ ಏನೂ ಲಾಂಛನವಿಡಲಿಲ್ಲ ವಿದ್ಯುತ್ ವರ್ಗದಲ್ಲಿ ಆಕೆಗೆ ಗಣ್ಯವಾದ ಸ್ಥಾನವಿತ್ತು ವಿದೇಹದ ಆಶ್ರಮಗಳಲ್ಲಿ ಸುತ್ತಮುತ್ತಲಿನ ಕುರುಪಾಂಚಾಲಂಚಾಲ ಮಧ್ಯ ಮಧ್ರ ಕಾಶಿಗಳ ಆಶ್ರಮಗಳಲ್ಲೂ ಆಕೆಯನ್ನು ಗೌರವವಾಗಿ ಕಾಣುತ್ತಿದ್ದರು ಆಕೆಯ ಶಾಸ್ತ್ರನಿಷ್ಠೆ ಪ್ರವಚನ ವೈಚಕ್ಷಣ ಅನುಭವದ ಅಘಾಧದ ಅಘಾಧತೆಗಳನ್ನು ಕಂಡು ಆಕೆಯನ್ನು ಎಲ್ಲರೂ ಪೂಜಿಸುವರು ಗಾರ್ಗಿಯು ಜರತ್ಕಾರು ಅಂಶದ ಅರುಣಿಗೆ ಅಚ್ಚುಮೆಚ್ಚು ನೀನು ಸರಸ್ವತಿಯ ಅಪರಾ ಎಂದು ಹೊಗಳುವನು ಆಕೆಯು ಬಂದರೆ ಆಕೆಯಿಂದ ನಮಸ್ಕಾರವನ್ನು ಮಾಡಿಸಿಕೊಳ್ಳಲು ಎದ್ದುನೆಂದು ಬರ್ಮಾಡಿಕೊಳ್ಳುವನು ವಿದಗ್ಧ ಶಾಖಿಯಲ್ಲಿ ಶಾಕಲ್ಯನೋ ಏನು ಮಾಡುವುದು ಆಕೆಯ ಆಕೆಯ ಜೀವಗಂಡು ಅದನ್ನು ಹೆಣ್ಣು ದೇವದಲ್ಲಿಟ್ಟು ಅನ್ಯಾಯ ಮಾಡಿದ ಈಶ್ವರ ಎಷ್ಟು ಹೇಳಿದರೇನೋ ಹೆಣ್ಣು ಕರ್ಮಾಧಿಕಾರವಿಲ್ಲ ಕರ್ಮವಿಲ್ಲದೆ ಬ್ರಹ್ಮ ವಿಚಾರವೆಂದು ಪೂರ್ಣವಾಗುವುದು ಎಂದರು ಆಕೆಯಲ್ಲಿ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ದಾನೆ ವಿದೇಹದ ರಾಜಸ್ಥಾನದಲ್ಲಿ ಆಕೆಗೆ ಪ್ರಥಮ ವರ್ಗದ ವಿದ್ಯುತ್ ಪದವಿ ಆಕೆಗೆ ಅಭಿನವ ಸರಸ್ವತಿ ಎಂದು ಬಿರುದನ್ನು ಕೊಡಬೇಕೆಂದು ಹಿಂದಿನ ಮಹಾರಾಜರು ಸಲಹೆ ಸಲಹೆ ಮಾಡಿದರು ಆಕೆಯು ಅದನ್ನು ಕೇಳಿ ನಕ್ಕು ಬಿಟ್ಟಳು ಕೇಳಿ ಕೇಳಿ ನಾವು ಅದ್ವೈತಿಗಳು ಜ್ಞಾನದೃಷ್ಟಿಯಿಂದ ಆತ್ಮ ಆತ್ಮಕ್ಕೂ ಭೇದವಿಲ್ಲವೆಂಬವರು ನಾವು ಬಿರುದಗಳನ್ನು ಒಪ್ಪಿದ ದಿನವೇ ನಮ್ಮ ಅದ್ವೈ ಅದ್ವೈತಕ್ಕೆ ತರ್ಪಣೆ ಕೊಟ್ಟಂತಾಯಿತು ಎಂದು ಗೌರವವಾಗಿ ತಿರಸ್ಕರಿಸಿದಳು ಅಂದಿನಿಂದ ಆಕೆಯ ಮೇಲಿನ ಗೌರವವು ಇನ್ನೂ ಹೆಚ್ಚಾಯಿತು ಗಾರ್ಗಿಯು ಯಾಜ್ಞವಲ್ಕಿನನ್ನು ನೋಡಲು ಬಂದಳು ಆಗ ದೇವರಾತನು ಮನೆಯಲ್ಲಿ ಇಲ್ಲದ ಇಲ್ಲದಾಗಿ ಆಕೆಯನ್ನು ಸ್ವಾಗತಿಸಿ ಮಗನ ಬಳಿಗೆ ಕರೆತಂದಳು ಯಾಜ್ಞವಲ್ಕಿನಿಗೂ ಗಾರ್ಗಿಯು ಬಂದಳೆಂದು ಸಂತೋಷವಾಯಿತು ತನ್ನ ವಿಲೇಖನ ಕರ್ಮವನ್ನ ಒಂದು ಗಳಿಗೆ ಹತ್ತಿಟ್ಟು ಆಕೆಯ ಕಡೆಗೆ ತಿರುಗಿದನು ದಯವಿಟ್ಟು ಅರ್ಘ ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದನು ಗಾರ್ಗಿಯವನ ಗೊತ್ತಾ ಹೇಳಿದಳು ನಾವು ಸ್ತ್ರೀಯರು ನಮಗೆ ಮಧುಪರ್ಕಾಧಿಕಾರವಿಲ್ಲ ನಿಜ ಮಧುಪರ್ಕಾಧಿಕಾರವು ಸ್ತ್ರೀಯರಿಗಿಲ್ಲ ಆದರೆ ತಾವು ಬ್ರಹ್ಮವಾದಿನಿಯರು ತಮ್ಮ ದೇಹದಲ್ಲಿ ಅಗ್ನಿ ಇದ್ದೇ ಇರುವನು ಆದ್ದರಿಂದ ಅಗ್ನಿ ತೃಪ್ತಿಗೆಂದು ನಾವು ಒಪ್ಪಿಸುವ ಅರ್ಘ್ಯ ಪಾದ್ಯಾದಿಗಳನ್ನು ತಾವು ಸ್ವೀಕರಿಸದಿರುವುದು ಎಲ್ಲಿಯ ನ್ಯಾಯ ತಾವು ನನ್ನನ್ನು ಧರ್ಮ ಶೃಂಖಲ ಶೃಂಖಲೆಯಿಂದ ಕಟ್ಟಿದೀವಿ ಅಗ್ನಿತೃಪ್ತಿಗೆಂದು ತಾವು ಒಪ್ಪಿಸುವುದನ್ನು ನಿರಾಕರಿಸಲು ನಮಗೆ ಅಧಿಕಾರವಿಲ್ಲ ನಿಜ ಆದರಿಂದ ನಾನು ಸ್ವೀಕರಿಸಲೇಬೇಕಾಯಿತು ಆಗಬಹುದು ಗಾರ್ಗೆ ಕಾತ್ಯಾಯಿನಿಯು ಅರ್ಗಿಗೆ ಪಾದ ಪಾದ್ಯ ಆಚಮನೀಯ ಅಲ್ಪಾಹಾರಗಳನ್ನು ಒಪ್ಪಿಸಿದಳು ಆಕೆಯು ಅವನ್ನೆಲ್ಲ ಸ್ವೀಕರಿಸಿ ಸಮಾಹಿತಳಾಗಿ ಕುಳಿತಳು ಯಾಜ್ಞವಾಲ್ಕ್ಯ ತಾವು ಹೊಸ ವೇದವನ್ನು ಪಡೆದಿದ್ದು ನನಗೆ ಗೊತ್ತಿತ್ತು ಈಚೆಗೆ ಅದರ ಜೊತೆಯಲ್ಲಿ ಉಪನಿಷತ್ತು ಇರುವುದು ತಿಳಿಯಿತು ಅದಕ್ಕಾಗಿ ಬಂದೆ ಲೌಕಿಕವಾಗಿ ಇನ್ನೊಂದು ಕಾರಣವು ಗಂಟು ಬಿಡುವುದರಲ್ಲಿತ್ತು ಆದರೆ ಅದನ್ನು ನಾನು ಹಚ್ಚಿಕೊಳ್ಳಲಿಲ್ಲ ಲೌಕಿಕ ಕಾರಣವೆಂಬುದನ್ನು ಕೇಳಬಹುದೋ ಅದಕ್ಕೇನು ಅರಮನೆಯವರು ನಿಮ್ಮನ್ನು ಕರೆತರ ನನ್ನನ್ನು ದರ್ವಿಯನ್ನಾಗಿ ಉಪಯೋಗಿಸಬೇಕೆಂದುಕೊಂಡರು ನಾನು ಹೇಳಿದೆ ಮಹಾರಾಜರು ಲೋಕಕ್ಕೆ ದೊಡ್ಡವರು ಲೋಕಕ್ಕಿಂತ ದೊಡ್ಡದು ಒಂದಿದೆ ಎಂದು ನಂಬಿ ಅದರ ಕಡೆಗೆ ತಿರುಗು ಇರುವವರನ್ನು ಮಹಾರಾಜರೇ ಸ್ವತಃ ಹೋಗಿ ಹೋಗಿ ನೋಡುವುದರಿಂದ ಜನರಿಗೆ ಬ್ರಹ್ಮವಿದ್ಯೆಯಲ್ಲಿ ಆಧರವು ಹೆಚ್ಚುವುದು ಅವರು ತಮ್ಮಲ್ಲಿಗೆ ಬಂದರೆ ತಿರುಪಕ್ಕೆ ಬಂದಂತಾಗುತ್ತದೆ ಆದ್ದರಿಂದ ಬ್ರಹ್ಮಜ್ಞಾನಿಗಳನ್ನು ತಿರುಪದವರ ಅಂತಸ್ತಿಗೆ ತರುವುದು ತರವಲ್ಲ ಎಂದು ಖಚಿತವಾಗಿ ಹೇಳಿದೆ ಮಹಾರಾಜರು ನಮ್ಮ ಮಾತನ್ನು ಒಪ್ಪಿದಂತೆ ಕಾಣುವುದು ಅವರು ಬಂದರೂ ಬರಬಹುದು ಮಾತು ಅಲ್ಲಿ ಇಲ್ಲಿ ಒಂದು ಕಡೆಗೆ ಅಲೆದು ಉಪನಿಷತ್ತಿನ ಕಡೆಗೆ ತಿರುಗಿತು ಈಶಾ ಈಶಾವಾಸ್ಯಂ ಸರ್ವಂ ಜಗತ್ಯಾಂ ಜಗತ್ ಎಂಬುದು ಮೊದಲನೆಯ ಮಂತ್ರದ ಮೊದಲನೆಯ ಅರ್ಧ ಗಾರ್ಗಿಯು ಅದನ್ನು ಬಹುವಾಗಿ ಮೆಚ್ಚಿಕೊಂಡಳು ಆ ಮಂತ್ರ ಭಾಗವನ್ನು ಭಾಗವನ್ನು ಹಲವು ಸಲ ತಾಣ ಹೇಳಿಕೊಂಡಳು ಹಾಗಾದರೆ ಯಾಜ್ಞವಾಕ್ಯರೆ ಈ ತಮ್ಮ ಉಪಶ ಉಪನಿಷತ್ತಿನಲ್ಲಿ ಈಶಾವಾಸ್ಯ ಮಿದಂ ಸರ್ವಂ ಎಂಬುದು ನಿಷ್ಠೆಯೋ ಅಲ್ಲ ಮೊದಲಿನೆರಡು ಮಂತ್ರವೂ ಸೇರಿ ನಿಷ್ಠೆ ಹಾಗಾದರೆ ತಾವು ಒಂದು ಅರ್ಥದಲ್ಲಿ ಹೇಳಿಬಿಡಿ ಈ ಜಗತ್ತಿನಲ್ಲಿರುವ ಸರ್ವರಲ್ಲಿಯೂ ಈಶ್ವರನು ಇದ್ದಾನೆ ಅವನನ್ನು ಬಿಟ್ಟು ಯಾರು ಏನು ಮಾಡಲಾರಿರಿ ಆದ್ದರಿಂದ ಏನು ಬೇಕಾದರೂ ಅವನನ್ನೇ ಕೇಳಿರಿ ಅವನಲ್ಲದ ಮತ್ತೊಬ್ಬನಿಂದ ಅದನ್ನು ಪಡೆದುಕೊಳ್ಳಬೇಕು ಎಂದುಕೊಳ್ಳಬೇಡಿರಿ ಅಷ್ಟು ಅರ್ಥವಾಗುವುದೇ ಇಲ್ಲ ಇದು ಮಂತ್ರ ಇದು ಇರುವುದು ಅಲೌಕಿಕ ಭಾಷೆಯಲ್ಲಿ ಆದ್ದರಿಂದ ಹೀಗೆ ಅರ್ಥ ಮಾಡಬೇಕು ಆಯಿತು ಎರಡನೆಯ ಮಂತ್ರ ಅದು ಅಷ್ಟೇ ಅಲೌಕಿಕ ಭಾಷೆಯಿಂದ ಲೌಕಿಕ ಭಾಷೆಗೆ ಪರಿವರ್ತಿಸುವಾಗ ಅರ್ಥವನ್ನು ಮಾತ್ರವೇ ಗಮನದಲ್ಲಿಡಬೇಕು ಅಲ್ಲವೇ ಆದ್ದರಿಂದ ಹೀಗೆ ಅರ್ಥ ಮಾಡುತ್ತೇನೆ ಸರ್ವದರಲ್ಲಿಯೂ ಈಶ್ವರನು ಇದ್ದಾನೆಂದುಕೊಂಡು ವಿಹಿತವಾದ ಕರ್ಮಗಳನ್ನೇ ಅವು ಯಜ್ಞವಾಗುವಂತೆ ಮಾಡುತ್ತಾ ಆಯುಷ್ಯವು ಪೂರ್ಣವಾಗುವವರೆಗೂ ಜೀವಿಸಬೇಕು ನಡುವೆ ಸತ್ತರೆ ಸಾಕಲ್ಲ ಎಷ್ಟು ದಿನಕ್ಕೆ ನನಗೆ ಸಾವು ಬರುವುದು ಎಂದು ಏಕೆಂದರೆ ಈಶ್ವರನು ಎಲ್ಲದರಲ್ಲಿಯೂ ಇದ್ದ ಮೇಲೆ ಶೋಕ ಬೇಕೇ ಮೋಹ ಬೇರೆ ದಾರಿಯೂ ಇಲ್ಲ ಹೀಗಿದ್ದರೆ ಎಂದರೆ ಮಾಡಿದ ಕರ್ಮವೆಲ್ಲ ಯಜ್ಞವಾಗುವಂತೆ ಮಾಡುತ್ತಿದ್ದರೆ ಕರ್ಮ ಲೋಪವಾಗುವ ಸಂಭವವೇ ಇಲ್ಲ ಅಲ್ಲದೆ ಕರ್ಮವು ಯಜ್ಞವಾದ ಮೇಲೆ ಅದು ಜಗದ್ಭಂಡಾರಕ್ಕೆ ಕೊಟ್ಟ ಕಾಣಿಕೆಯಾಯಿತು ಮತ್ತೆ ಅದು ಲೋಪವಾಗುವುದಲ್ಲಿ ಹೌದು ಕರ್ಮ ಮಾಡುತ್ತಲೇ ಬಾಳು ಎನ್ನುವುದು ನಿಮ್ಮ ಅರ್ಥವಾದರೆ ಕರ್ಮಾಧಿಕಾರವಿಲ್ಲದವರ ಮಾತೇನು ದೇವಿಯವರು ಅಷ್ಟು ಕಾತರಬ್ಯಾರಬೇಕಿಲ್ಲ ಈ ಜಗತ್ತಿನಲ್ಲಿರುವ ಸರ್ವರಲ್ಲಿಯೂ ಈಶ್ವರನಿಂದ ಈಶ್ವರನು ಇದ್ದಾನೆ ಎಂದ ಮೇಲೆ ಸ್ತ್ರೀಯರಲ್ಲಿ ಇಲ್ಲವೇ ಆದ್ದರಿಂದ ಕರ್ಮಾಧಿಕಾರಿಗಳಲ್ಲ ಗಳಲ್ಲದವರು ಕರ್ಮಾಧಿಕಾರಿಗಳಲ್ಲದವರಿಗೂ ಶ್ರುತಿಯು ಒಂದು ಮಾರ್ಗವನ್ನು ಕಲ್ಪಿಸಿದೆ ಅದೇನು ಕೇಳಿ ಅದನ್ನು ಅದೇನು ಹೇಳಿ ಕೇಳೋಣ ಕರ್ಮಾಧಿಕಾರವಿಲ್ಲದವರು ಯಜ್ಞವನ್ನು ಕುರಿತು ಹೇಳುವ ಮಂತ್ರಗಳನ್ನು ಪಾರಾಯಣ ಮಾಡಿದರಾಯಿತು ಕರ್ಮಾಧಿಕಾರವಿದ್ದವರು ಮಾತ್ರ ಕರ್ಮ ಮಾಡಿಯೇ ತಿರಬೇಕು ತಪ್ಪಿಸಿಕೊಳ್ಳುವಂತಿಲ್ಲ ಹಾಗೆಂದರೆ ಸ್ತ್ರೀಯರೆನ್ನಿಸಿಕೊಂಡು ನಾವು ಈಗ ಅಶ್ವಮೇಧವನ್ನು ಕುರಿತು ಪಾಠ ಮಾಡಿದೆವು ಎಂದುಕೊಳ್ಳಿ ನಮಗೆ ಅಶ್ವಮೇಧದ ಫಲವೂ ಬರುವುದೋ ಬಂದೇ ಬರುವುದು ಅಲ್ಲದೆ ಅಶ್ವಮೇಧದಂತಹ ಕರ್ಮವಿಲ್ಲ ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲವಾದರೆ ನೀವು ಒಮ್ಮೆ ಅಧ್ಯಯನ ಮಾಡಿ ನೋಡಿ ಇದೀಗ ಸರಿಯಾದ ಪರಿಪ್ರತಿಭಟನೆ ಮಾಡಿ ನೋಡಿ ಎಂದ ಮೇಲೆ ಇನ್ನೂ ಹೇಳುವುದೇನಿದೆ ಮಾಡುತ್ತೇನೆ ಯಾವತ್ತೂ ಆರಂಭಿಸಲಿ ಎಂದು ಕೇಳುವುದೊಂದೇ ಉಳಿದಿರುವುದು ಅದೀಗ ಸರಿ ನಾವು ಹೇಳಿದ ಹಾಗೆ ಮಾಡಿ ನಾವು ಹೇಳಿದ ಫಲ ಬಂದರೆ ಒಪ್ಪಿಕೊಳ್ಳಿ ಇಲ್ಲವೋ ಸರಿ ಈಗ ಒಂದು ಮಹಾಯಜ್ಞದ ವಿಚಾರವಲ್ಲವೇ ಬಂದದೋ ಅದರ ಫಲವೇನೆಂದು ಕೇಳುವಿರೇನು ಅಶ್ವಮೇಧಾದಿ ಯಾಗಗಳನ್ನು ಮಾಡಿದವರಿಗೆ ಶರೀರವು ಅಂತಃಕರಣವು ಶುದ್ಧವಾಗುವುದು ಶುದ್ಧ ಶರೀರಾಂತಕ ಶರೀರಾಂತ ಅಂಕ ಶುದ್ಧ ಶರೀರಾಂತಕ ಅಂತಃಕರಣವುಳ್ಳವರಿಗೆ ಕರ್ಮಕಾಂಡದಲ್ಲಿ ಹೇಳಿರುವ ದೇವ ದೇವತಾದಿಗಳೆಲ್ಲರೂ ದೇಹದಲ್ಲಿರುವುದು ಗೊತ್ತಾಗುವುದು ಹಾಗಾದರೆ ಹೇಳಿ ಯಾವತ್ತಿನಿಂದ ಆರಂಭಿಸಲಿ ನಾನು ನಿಮ್ಮ ಗುರುವಲ್ಲ ನಿಮ್ಮ ಗುರುಗಳನ್ನು ಕೇಳಿ ಅವರು ಹೇಳಿದ ದಿನ ಆರಂಭಿಸಿ ಆ ಮಾತು ಮುಗಿಯುತ್ತಿದ್ದ ಹಾಗೆ ಆಲಂಬಿನಿಯೂ ಬಂದಳು ಆಕೆಯೋ ಮುಖದ ಮೇಲೆ ಮೇಲಿದ್ದ ಗಾಬರಿಯನ್ನು ಕಂಡು ಮಗನು ಏಕಮ್ಮ ಏನಾಯಿತು ಎಂದು ಕೇಳಿದನು ಆಲಂಬಿನಿಯೋ ಹೇಳಿದರು ವೈಶಂಪಾಯಿನರಿಗೆ ದೇಹಸ್ಥಿತಿ ಕೆಟ್ಟಿದೆಯಂತೆ ಎರಡು ಮೂರು ದಿನಗಳಿಂದ ಬರುತ್ತಿದ್ದ ಜ್ವರ ಈಗ ಇನ್ನೂ ಹೆಚ್ಚಾಗಿದೆಯಂತೆ ಯಾರು ಈ ಸುದ್ದಿಯನ್ನು ತಂದವರು ಆಳು ಬಂದಿದ್ದ ಅವರು ಗಾಡಿ ಕಟ್ಟಿಸಿಕೊಂಡು ಹೊರಟು ಹೋದರು ನಿನಗೆ ಹೇಳು ಎಂದರು ನಿನ್ನೇನು ಮಾಡಬೇಕೆಂದು ಗೊತ್ತಂತೆ ಗೊತ್ತಂತೆ ಯಾಜ್ಞವಲ್ಕಿಯನು ಸುದ್ದಿಯನ್ನು ಕೇಳಿ ಕೊಂಚ ಬೆಚ್ಚಾದನು ಎಡಗಣ್ಣು ಎಡಗಣ್ಣು ಅದುರಿ ವೈಶಂಪಾಯನಗರ ಆಶ್ರಮದಲ್ಲಿ ಎಲ್ಲವೂ ಸುಖವಾಗಿಲ್ಲ ಎಂದು ಸೂಚಿಸಿತು ಅಲ್ಲಿಗೆ ಹೋಗಬೇಕೆಂದು ನಿರ್ಧರಿಸಿ ಎದ್ದು ಗಾರ್ಗಿಯವರು ಕ್ಷಮಿಸಬೇಕು ಎಷ್ಟಾದರೂ ನನಗೆ ಗುರುಸ್ಥಾನವಾದವು ಈ ಕೊನೆಯ ಕಾಲದಲ್ಲಿ ನಾನು ಅಲ್ಲಿ ಇಲ್ಲದಿದ್ದರೆ ಪಾಪ ಭಾಗಿಯಾದೇನು ಈ ಬ್ರಾಹ್ಮಣದ ಕೆಲಸ ಕೆಲವು ಕಾಲ ಕಾಯಬೇಕಾಯಿತು ಆದರೆ ಎಲ್ಲವೂ ಇರುವುದು ಬೇರೆಯವರ ಕೈಯಲ್ಲಿ ಆದ್ದರಿಂದ ಈಶ್ವರ ಮಾಡಿಸಿದ ಹಾಗಾಗಲಿ ಎಂದು ಅವನ ಮೇಲೆ ಭಾರ ಹಾಕಿ ನಾವು ಮಾಡುವ ಶ್ರದ್ಧೆಯಿಂದ ಮಾಡುವುದಷ್ಟೇ ನಮ್ಮ ಭಾಗ ಅಪ್ಪಣೆ ಆದರೆ ಹೋಗಿ ಬರ್ತೇನೆ ಎಂದು ಕೈ ಮುಗಿದನು ಗಾರ್ಗಿಯವರು ಹೇಳುವ ಯಾಜ್ಞವಾ ಜೊತೆಯಲ್ಲೇ ಇದ್ದಳು ವೈಶಂಪಾಯಿನವರು ನಮ್ಮ ವಿಶ್ವದ್ವರಣ್ಯರಲ್ಲಿ ವಿಶ್ವದ್ವರಣ್ಯರಲ್ಲಿ ಒಬ್ಬರು ಗುರುಸ್ಥಾನವಿಲ್ಲದಿದ್ದರೂ ಈ ಅಂತ್ಯಕಾಲದಲ್ಲಿ ಹೋಗಿ ಅವರ ದರ್ಶನ ಮಾಡಬೇಕಾದು ತಮ್ಮಂತಹ ವಿದ್ವಾಂಸರ ಕರ್ತವ್ಯ ಅದರ ಮೇಲೆ ಗುರುಸ್ಥಾನ ಇನ್ನೂ ಯೋಚಿಸಬೇಕಾದುದ್ದೇನು ಏನೂ ಇಲ್ಲ ನಾನು ಮತ್ತೊಂದು ದಿನ ಬಂದು ತಮ್ಮನ್ನು ನೋಡುತ್ತೇನೆ ತಮ್ಮ ಉಪನಿಷತ್ತು ಅದಕ್ಕಿಂತಲೂ ತಾವು ಮಾಡುವ ಅರ್ಥ ಬಹಳ ಸ್ವಾರಸ್ಯವಾಗಿದೆ ಸದ್ಯದಲ್ಲಿ ನಾನೂ ಬರುತ್ತೇನೆ ಆಶ್ರಮಕ್ಕೆ ನಾನೂ ಬರಬೇಕು ಆದರೆ ಮನೆಗೆ ಹೋಗಿ ನೋಡುತ್ತೇನೆ ಎಂದು ಬೀಳ್ಕೊಂಡು ಹೊರಟಳು ಆಲಂಬಿನಿಯು ಗಾಡಿಯನ್ನು ಕಟ್ಟಿಸಲೇ ಎಂದಳು ಓಡುವ ಗಾಡಿ ನಡೆಯುವ ಬೇಗ ಹೋಗಬಲ್ಲದು ಎಂಬುದು ನನಗೂ ಗೊತ್ತು ಆದರೂ ಹಿರಿಯರಿಗೆ ಅಸ್ ಮೇಲೆ ಈ ಕೂಡಲೇ ಹೊರಡಬೇಕು ಆದ್ದರಿಂದ ನಾನು ಮುಂದೆ ಹೋಗುವುದು ಹಿಂದಿನಿಂದ ಗಾಡಿಯನ್ನು ಆದಷ್ಟು ಬೇಗ ಕಳಿಸು ನೀನು ಕಾತು ನೀನು ನೀನು ಕಾತ್ಯಾಯಿನಿಯು ಇಲ್ಲಿ ಮನೆಯಲ್ಲೇ ಇದ್ದು ಅಗ್ನಿಯನ್ನು ನೋಡಿಕೊಂಡಿರಿ ನಾನು ತಂದೆಯವರು ಇವತ್ತು ಬರುವುದು ಹೊತ್ತಾದರೆ ಸ್ನಾನದ ವೇಳೆಗೆ ಬರದೇ ಹೋದರೆ ನೀವು ಕಾಯಬೇಡಿ ಎಂದು ಉತ್ತರೀಯದ ಜೊತೆಗೆ ಇನ್ನೊಂದು ವಸ್ತ್ರವನ್ನು ತೆಗೆದುಕೊಂಡು ಹೊರಟು ಬಿಟ್ಟನು ಯಾಜ್ಞ ಸೇರುವ ವೇಳೆಗೆ ಅಲ್ಲಿ ದೊಡ್ಡ ಅಳುವು ಕಳಿಸಿತು ಯಾರೋ ತಡೆದುಕೊಳ್ಳಿ ಅವರಿಗೆ ಕೇಳಿಸಬಾರದು ಎಂದು ತಡೆಯುವ ಮಾಡುತ್ತಿದ್ದರು ವೈಶಂಪಾಯನಿಗೆ ಜ್ವರವು ಅತಿಯಾಗಿ ಜ್ಞಾನಾಜ್ಞಾನವಾಗುತ್ತಿದೆ ಅವರು ಬದುಕುವವರೆಂಬ ಆಸೆ ಮುಗಿದು ತಾನೇ ತಾನಾಗಿದೆ ಅದು ಗೊತ್ತಾಗಿ ಅಷ್ಟು ಕಾಲವಾಗಿದೆ ಅವರ ಸ್ಥಿತಿಯ ಸ್ಥಿತಿಯು ದಾರುಣವೆಂದು ಗೊತ್ತಾಗುತ್ತದೆ ಅದುವರೆಗೆ ಅವರ ಪೇ ಸೇವೆ ಮಾಡುತ್ತಿದ್ದ ಅವರು ಎದ್ದು ಪತಿಯ ಪಾದಾಭಿವಂದನ ಮಾಡಿ ಹೊರಟು ಇನ್ನೊಂದು ಗಲಿಗೆಯೊಳಗಾಗಿ ಮಗಲು ಕೋಣೆಯಲ್ಲಿ ಏನೋ ಉರುಳಿದಂತಾಯಿತು ಏನೋ ಸದ್ದು ಹೋಗಿ ನೋಡಿದರೆ ಕದಂಬಿಯವರ ಜೀವಪಕ್ಷಿಯೂ ಹಾರಿ ಹೋಗಿತ್ತು ಪದ್ಮಾಸನದಲ್ಲಿ ಕುಳಿತಿದ್ದ ಅವರ ದೇಹವು ಕೆಳಗೆ ಉರುಳಿ ಬಿದ್ದಿತ್ತು ಯಾಜ್ಞವಲ್ಕಿನವು ಬಂದದ್ದು ನೋಡಿ ಎಲ್ಲರಿಗೂ ಅವರಿಗೆ ದಾರಿ ಬಿಟ್ಟರು ಆತನು ಹೋಗಿ ಗುರುಗಳ ಬಳಿಯಲ್ಲಿ ಕುಳಿತು ಕುಳಿತನು ಅವರಿಗೆ ಅತಿತಾಪ ಕೊಡುತ್ತಿದ್ದ ಜ್ವರವು ಈತನನ್ನು ಕಂಡು ಹೆದರಿ ಓಡಿ ಹೋಯಿತು ಎನ್ನುವಂತೆ ಅರೆ ಕ್ಷಣದೊಳಗೆ ಬಿಟ್ಟಿತು ಅದರ ಗುರುತಾಗಿ ಮೈಯೆಲ್ಲ ಸ್ನಾನ ಮಾಡಿದಂತೆ ಬೆವರಿತು ಇನ್ನೊಂದು ಗಳಿಗೆ ಎನ್ನುವುದರೊಳಗಾಗಿ ಅವರು ಎದ್ದು ಕುಳಿತು ಶುದ್ಧಾಶ್ರಮ ಅಲ್ಲಿ ಹೆಂಡತಿ ಇಲ್ಲದರೆ ಇಲ್ಲದಿರುವುದನ್ನು ನೋಡಿ ಅವಳಲ್ಲಿ ಸುತ್ತಲಿದ್ದವರು ಯತ್ನವಿಲ್ಲದೆ ನಡೆದದ್ದೆಲ್ಲ ಹೇಳಿದರು ವೈಶಂಪಾಯಿನವರು ತಲೆ ತಗುತ್ತಾ ಸರಿಯಾಯಿತು ನನ್ನ ಮಾರ್ಗವು ನಿರ್ವಿಘ್ನವಾಯಿತು ಎಂದು ವೃದ್ಧ ಶಿಷ್ಯನೊಬ್ಬನನ್ನು ಕರೆದು ಆಶ್ರಮವು ನಿಮ್ಮದು ನೀವು ಆಲಿಸಿಕೊಂಡು ಆತನ ಯಾದ ಯಾಜಮಾನ್ಯದಲ್ಲಿ ಎಂದು ಹೇಳಿ ಯಾಜ್ಞವಲ್ಕಿ ನಗರ ಕಡೆಗೆ ತಿರುಗಿದರು ಯಾಜ್ಞವಾಲ್ಕ್ಯ ನೀವೀಗ ಬಂದದ್ದು ಬಹಳ ಒಳ್ಳೆಯದಾಯಿತು ನನಗಿನ್ನೂ ಆಜ್ಞೇಯ ಎನ್ನು ಕೊಡು ನೀನು ದೈವಾನುಗ್ರಹ ಸಂಪನ್ನ ನನ್ನನ್ನು ಇರು ಎಂದು ಬಲವಂತ ಮಾಡಬೇಡ ಬಾಳು ಸಾವು ಎರಡೂ ನಮ್ಮಂತಹವರೆಗೆ ಒಂದೇ ಇದೋ ಪಿಚ್ಚುಗಳು ಬಂದು ಕರೆಯುತ್ತಿದ್ದಾರೆ ಹೋಗು ಬರುತ್ತೇನೆ ಶಂಸವೇಭ್ಯ ಎಂದರು ಅವರು ಕಣ್ಮುಚ್ಚಿದರು ಇನ್ನೊಂದು ಗಳಿಗೆಯೊಳಗಾಗಿ ದೇಹವು ತಣ್ಣಗಾಯಿತು